ಸಕಲ ಪಾಪ ಪರಿಹಾರಕ್ಕೆ ಒಂದೇ ದಾರಿ ಅಂದರೆ ಹರಿನಾಮ ಸ್ಮರಣೆ ಎನ್ನುವ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ ಪೇಳ ಲೋಷವಲ್ಲವೂ ಮಹಾಪಾಪ ಒಂದೇ ಕ್ಷಣದಿ ನಿರ್ಮೂಲಗೈಸಲೇಬೇಕು ಎಂಬುವಾಗ ಒಂದೇ ಹರಿನಾಮ ನಾಲಿಗೆಯುಳ್ಳವಾಗೆ ಪರಮ ಕೃಪಾಳು ಕೃಷ್ಣನು ಕೈ ಪಿಡಿದು ತನ್ನ ಆಲಯದಲ್ಲಿಟ್ಟು ಅನುದಿನದೇ ಆನಂದಪಡಿಸುವನು ಹೇಳಲಿಕ್ಕೂ ಶಕ್ಯ ಆಗದೇ ಇರತಕ್ಕಂಥ ಮಹಾಸಮೂಹಗಳ ಪಾಪವನ್ನು ಒಂದೇ ಕ್ಷಣದಲ್ಲಿ ನಿರ್ಮೂಲ ಮಾಡಬೇಕು ಅಂತಾದರೆ ಹರಿನಾಮ ಸ್ಮರಣೆ ಒಂದೇ ಸಾಧನ ಭಾಗವತ ವರ್ಣನೆ ಮಾಡ್ತಾ ಇದೆ ನಾರಾಯಣೋ ನಾಮ ನರೋ ನಾರಾಯಣ ರಹಸ್ಯ ಚೋರಹ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯ ಸ್ಮೃತ ಮಾತ್ರ ಅಂತ ನಾರಾಯಣ ಅನ್ನೋ ಒಂದೇ ನಾಮ ಅವನೇ ಒಬ್ಬ ದೊಡ್ಡ ದರೋಡೆಕೋರ ಅಂತ ಏನು ಮಾಡ್ತಾನೆ ಅಂದರೆ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯ ಸ್ಮೃತ ಮಾತ್ರ ಸ್ಮರಣೆ ಮಾಡಿದ ಸಾಕು ಒಂದು ಜನ್ಮದಲ್ಲ ಅನಂತ ಜನ್ಮಗಳ ಅನಂತ ಪಾಪಗಳನ್ನು ನಾಶ ಮಾಡಿಬಿಡ್ತಾನೆ ಭಗವಂತ ಅಪಹಾರ ಮಾಡ್ತಾನೆ ಲೋಕದ ಕಳ್ಳನಿಗೂ ಈ ಭಗವಂತನಿಗೂ ಇರುವ ಒಂದೇ ವ್ಯತ್ಯಾಸ ಅಂದರೆ ಲೋಕದ ಕಳ್ಳ ನಾವು ಮೈ ಮರೆತಾಗ ನಮ್ಮಲ್ಲಿರುವ ಬೆಲೆ ಬಾಳುವ ಅಪಹಾರ ಮಾಡ್ಕೊಂಡು ಹೋಗ್ತಾನೆ ಅದೇ ಭಗವಂತ ನಾವು ಎಚ್ಚರದಿಂದ ಇದ್ದು ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ತೋತ್ರ ಮಾಡಿದಾಗ ನಮಗೆ ಬೇಡವಾದ ನಾವೇ ಮಾಡಿದ ಅನಂತ ಜನ್ಮಗಳ ಅನಂತ ಪಾಪಗಳನ್ನು ಅಪಹಾರ ಮಾಡ್ತಾನೆ ಅದಕ್ಕೆ ಪ್ರಹಸ್ಯ ಚೋರಹ ಹ ಕಥಿತ ಪೃಥ್ವಿಯಂ ಅಂತ ಭಾರಿ ದೊಡ್ಡ ದರೋಡೆಕೋರ ನಾರಾಯಣ ಅಂತ ಈ ರೀತಿಯಾಗಿ ಹೇಳೋದು ಹೀಗೆ ಪರಮಾತ್ಮನನ್ನು ಸ್ಮರಣೆ ಮಾಡಿದ್ರೆ ಅನಂತ ಜನ್ಮಗಳ ಅನಂತ ಪಾಪಗಳು ಕೂಡ ಪರಿಹಾರ ಆಗ್ತಾ ಇದೆ ಎಷ್ಟು ಪಾಪಗಳು ಪರಿಹಾರ ಮಾಡ್ತಾನೆ ಭಗವಂತ ನಾಮಸ್ಮರಣೆಯಿಂದ ಒಂದು ಕಲ್ಪನೆ ಕೊಡ್ರಿ ಅಂದರೆ ಭಾಗವತವೇ ವರ್ಣನೆ ಮಾಡ್ತಾಯಿದೆ ನಾಮನೋತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ನಿರ್ಹರಣೆ ಹರೇಹೇ ತಾವತ್ ಕರ್ತು ಅಶಕ್ನೋತಿ ಪಾತಕಂ ಪಾತಕಿ ಅಂತ ಅಷ್ಟು ಪಾಪವನ್ನ ಮಾಡಲಿಕ್ಕೆ ಒಬ್ಬ ಮಹಾಪಾಪಿಷ್ಟನಿಗೂ ಸಾಧ್ಯ ಇಲ್ಲ ಭಕ್ತಿ ಜ್ಞಾನ ಅನುಸಂಧಾನ ಸಹಿತವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ರೆ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡ್ತಾನೆ ಅಂತ ಅದಕ್ಕೆ ಹೇಳ್ತಾರೆ ನಾರಾಯಣೇತಿ ನಾಮೋಸ್ತಿ ನಾರಾಯಣ ಅನ್ನೋ ಸುಲಭವಾದ ನಾಮ ಇದೆ ನಾರಾಯಣ ಹರಿ ಕೃಷ್ಣ ಯಾವುದೇ ಪರಮಾತ್ಮನ ನಾಮ ವಾಗಸ್ತಿ ವಶವರ್ತೀನಿ ನಾಲಿಗೆ ನಮ್ಮ ಹಿಡಿತದಲ್ಲೇ ಇದೆ ಅಂದರೆ ಬೇಕಾದ್ದು ತಿಂತೀವಿ ಬೇಕಾದ್ದು ಮಾತಾಡ್ತೀವಿ ಎಲ್ಲವನ್ನು ನಾಲಿಗೆಯಿಂದ ಮಾಡ್ತೀವಿ ಜಿಫ್ವಾ ಚಾಪಲ್ಯದಿಂದನೇ ನಮ್ಮ ಸಾಧನೆ ಅನ್ನೋದು ಕುಂಠಿತ ಆಗುತ್ತೆ ವಿಷಯ ಸುಖಗಳಲ್ಲಿ ತಲ್ಲೀರೋ ಅಂತ ನಾಲಿಗೆ ನಮ್ಮ ಹಿಡಿತದಲ್ಲಿ ಇದ್ದರೂ ಕೂಡ ವಾಗಸ್ತಿ ವಶವರ್ತೀನಿ ತಥಾಪಿ ನರಕೇಗೋರೆ ಪತಂತಿ ತ್ಯತದ ಅದ್ಭುತಮ್ ಅಂತ ಅಷ್ಟಾದರೂ ನಾವು ನರಕದಲ್ಲಿ ಬೀಳ್ತೀವಿ ಇದಕ್ಕೆ ಕಾರಣ ಏನು ಅಂದರೆ ಹರಿನಾಮ ಸ್ಮರಣೆಯನ್ನು ಭಕ್ತಿ ಜ್ಞಾನ ಶ್ರದ್ಧೆಯಿಂದ ಮಾಡೋದಿಲ್ಲ ಅದಕ್ಕೆ ಹೇಳೋದಕ್ಕೂ ಶಕ್ಯ ಆಗದೇ ಇದ್ದಷ್ಟು ಮಹಾಪಾಪ ಸಮೂಹಗಳನ್ನು ಒಂದೇ ಕ್ಷಣದಲ್ಲಿ ನಿರ್ಮೂಲನೆ ಮಾಡ್ಕೋಬೇಕು ಅಂತಾದರೆ ಅದಕ್ಕೆ ಒಂದೇ ಒಂದು ಸಾಧನ ಅಂದರೆ ಪರಮಾತ್ಮನ ಸ್ಮರಣೆ ಅದು ನಾಲಿಗೆಯಲ್ಲಿ ಯಾವಾಗಲೂ ಯಾರತ್ರ ಇರುತ್ತೋ ಪರಮ ಕೃಪಾಳು ಕೃಷ್ಣ ಕೈ ಪಿಡಿದು ತನ್ನ ಮಂದಿರದಲ್ಲಿಟ್ಟು ಅವರಿಗೆ ಆನಂದವನ್ನು ಪಡಿಸ್ತಾನೆ ಅಂತ ಹರಿನಾಮ ಸ್ಮರಣೆಯ ಒಂದು ಭಕ್ತಿಯಿಂದ ಮಾಡಿದ್ರೆ ಸಾಕು ಕೋಟಿ ಕೋಟಿ ಜನ್ಮದ ಪಾಪ ಎಲ್ಲ ನಾಶ ಆಗತ್ತೆ ಅಂತ ಶ್ರೀಕೃಷ್ಣ ಕೃಷ್ಣಾಮೃತ ಮಹಾನ್ಣದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಸದಾ ವಿಷ್ಣು ವಿಶುದ್ಧೇನ ಅಂತರಾತ್ಮನ ತೇ ಪ್ರಯಾಂತಿ ಭವಂತ್ಯ ವಿಷ್ಣು ಲೋಕಂ ಅನಾಮಯಂ ಅಂತ ನಿರ್ಮಲ ಅಂತಃಕರಣದಿಂದ ಭಗವಂತನನ್ನು ಯಾರು ಸದಾ ಸ್ತೋತ್ರ ಮಾಡ್ತಾರೋ ಅವರ ಸಂಸಾರವನ್ನ ತ್ಯಾಗ ಮಾಡಿ ವಿಷ್ಣು ಲೋಕಕ್ಕೆ ಹೊರಟು ಹೋಗ್ತಾರೆ ಅಂತ ಹೇಳ್ತಾರೆ ಹಾಗೆಯೇ ಪರಮ ಕೃಪಾ ಅಳು ಕೃಷ್ಣನು ಆ ನಾಮಸ್ಮರಣೆ ಮಾಡುವಂಥ ಸಂದರ್ಭದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಲೋಪದೋಷಗಳೆಲ್ಲ ಆದರೂ ಕೂಡ ಪರಮಾತ್ಮ ಅದನ್ನೆಲ್ಲ ಕ್ಷಮೆ ಮಾಡಿ ಕೈ ಹಿಡಿದು ತನ್ನ ಅರಮನೆಯಲ್ಲಿ ಇಟ್ಟು ಆನಂದ ಪಡಿಸುವನು ಅನು ದಿನದಲ್ಲಿ ಅಂತ ತಿಳಿಸ್ತಾರೆ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಕದಿಯಿಂದ ಒಮ್ಮೆ ಹರಿವಿಟ್ಟಲ ಕೈಗೊಟ್ಟು ಕಾವ ಕೃಪಾಳು ಸಂತತ್ತ ತನ್ನ ಭಕುತರನು ಅಂಥೇಳಿ ಯಾವ ಕಾರಣಕ್ಕೆ ಸ್ಮರಣೆ ಮಾಡಿದರೂ ಸರಿ ಮೊದಲಿಗೆ ನಾಮಸ್ಮರಣೆಯನ್ನು ಮಾಡು ನಾನು ಪಾಪವನ್ನು ಪರಿಹಾರ ಮಾಡ್ತೀನಿ ಅಂತ ಭಗವಂತನ ಸಂಕಲ್ಪನ ವಿಚಾರವನ್ನು ತಿಳಿಸ್ತಾರೆ ಮುಂದೆ ಈಗ ಈ ಸಂಧಿಯನ್ನು ಉಪಸಂಹಾರ ಮಾಡ್ತಾರೆ ಭಾಗವತ ಶ್ರವಣಪೂರ್ವಕ ಇಂದ್ರಿಯಗಳಲ್ಲಿ ವಿಷಯ ಅನ್ನೋ ಆಹುತಿಯಿಂದ ಆತ್ಮನಿಗೆ ಪುಷ್ಟಿಯನ್ನೋದಾಗತ್ತೆ